ಕತೆ ಕಿರುದಾರಿಯ ಕೊಳ್ಳಿ ದೆವ್ವ ಬರೆದವರು ರಮೇಶ್ ಶೆಟ್ಟಿಗಾರ್ ಮಂಜೇಶ್ವರ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನಾನು ಕಾರನ್ನು ನಿಲ್ಲಿಸಿ ನನ್ನ ಮೊಬೈಲ್ನಲ್ಲಿದ್ದ ಗೂಗಲ್ ಮ್ಯಾಪ್ ಅನ್ನುಟ್ಟಿಸಿದೆ ಹೌದು ಬೆಂಗಳೂರು ಮಂಗಳೂರು ಹೈವೇಯಲ್ಲಿ ಮೂವತ್ತೆರಡು ಕಿಲೋಮೀಟರ್ ಸುತ್ತಿ ಹೋಗುವ ಬದಲು ಎಡಕ್ಕಿರುವ ಆ ಕಿರುದಾರಿಯಲ್ಲಿ ಹದಿನೆಂಟು ಕಿಲೋಮೀಟರ್ ಹೋದರೆ ನನ್ನ ದೊಡ್ಡಪ್ಪನ ಮನೆಯನ್ನು ಸೇರಬಹುದು ಎಂದು ಖಾತ್ರಿ ಮಾಡಿಕೊಂಡೆ ಹಿಂದೆಲ್ಲ ನಾನು ಬಸ್ಸಿನಲ್ಲಿ ಮುಖ್ಯ ರಸ್ತೆಯಲ್ಲಿಯೇ ಹೋದ ಕಾರಣ ಆ ಒಳದಾರಿಯಲ್ಲಿ ಯಾವತ್ತೂ ನಾನು ಹೋಗಿರಲಿಲ್ಲ ಕಾರಿನ ಲೈಟನ್ನು ಆರಿಸಿ ಕೆಳಗಿಳಿದು ಮೈಮುರಿದು ಸುತ್ತಲೂ ಕಣ್ಣಾಡಿಸಿದೆ ಇಕ್ಕೆಲದಲ್ಲಿರುವ ದಟ್ಟ ಕಾನನಕ್ಕೂ ಆಗಸಕ್ಕೂ ಏನೂ ವ್ಯತ್ಯಾಸವಿರದಷ್ಟು ಗಾಢಾಂಧಕಾರವಿದ್ದ ಆ ಅಮಾವಾಸ್ಯೆಯ ರಾತ್ರಿಯು ಎಂತಹ ಎಂಟೆದೆಯ ಬಂಟನಿಗೂ ಒಮ್ಮೆ ದಿಗಿಲೆಬ್ಬಿಸುವಂತಿತ್ತು ಯಾರಾದರೂ ಆ ದಾರಿಯಾಗಿ ಹೋಗುವವರಿದ್ದಾರಾ ರಸ್ತೆ ಹೇಗಿದೆ ಎಂದು ಕೇಳಬಹುದೆಂದುಕೊಂಡೆ ಆದರೆ ಯಾವ ನರಪಿಳಿಯೂ ನನ್ನ ಕಣ್ಣಿಗೆ ಬೀಳಲಿಲ್ಲ ಆದದ್ದಾಗಲಿ ಎಂದು ಕಾರಲ್ಲಿ ಕುಳಿತು ಆ ಡ್ರೈವ್ ಮಾಡಿದೆ ರಸ್ತೆ ಕಿರಿದಾಗಿದ್ದರೂ ಕೆಟ್ಟದಾಗಿರಲಿಲ್ಲ ಆ ನಿರ್ಮಾನುಷ ರಸ್ತೆಯಲ್ಲಿ ವಾಹನವೊಂದು ಇರದ ಕಾರಣ ನಾನು ವೇಗದಲ್ಲಿ ಮುನ್ನುಗ್ಗುತ್ತಿದ್ದೆ ಇದ್ದಕ್ಕಿದ್ದಂತೆ ಎದುರಾಯಿತು ಒಂದು ಭಾರೀ ತಿರುವು ಆ ತಿರುವಿನಲ್ಲಿ ಕಾರನ್ನು ತಿರುಗಿಸುವಾಗ ಠಪ್ ಎಂಬ ಶಬ್ದದೊಂದಿಗೆ ನನ್ನ ಕಾರಿನ ಮುಂದಿನ ಟೈರು ಪಂಚರ್ ಆದಂತೆ ಆ ಭರಕ್ಕೆ ಕಾರು ನನ್ನ ನಿಯಂತ್ರಣಕ್ಕೆ ಸಿಗದೆ ಎದುರಿದ್ದ ಭಾರಿ ಮರಕ್ಕೆ ಡಿಕ್ಕಿ ಹೊಡೆಯುತ್ತದೆ ಎಂದುಕೊಂಡೆ ನಾಸ್ತಿಕನಾದರೂ ಭಯ ವಿಹಲ್ಲನಾದ ನಾನು ಆಗ ಉದ್ಗರಿಸಿದ್ದು ಹೇ ಭಗವಂತ ಎಂದಾಗಿತ್ತು ಅದೃಷ್ಟವಶಾತ್ ನನ್ನ ಕಾರು ಆ ಮರಕ್ಕೆ ಡಿಕ್ಕಿ ಹೊಡೆಯುವುದು ಕೂದಲಳೆಯಲ್ಲಿ ತಪ್ಪಿತು ನಾನು ಆ ಆಘಾತದಿಂದ ಚೇತರಿಸಿಕೊಂಡು ಈ ಕಡು ರಾತ್ರಿಯಲ್ಲಿ ಹೇಗೆ ಸ್ಟೆಪ್ನೇ ಚೇಂಜ್ ಮಾಡುವುದು ಸಹಾಯ ಕೇಳುವ ಅಂದರೆ ಈ ಕಾಡಿನ ಮಧ್ಯೆ ಯಾವುದಾದರೂ ದೆವ್ವವೇ ಬರಬೇಕು ಎಂದು ಯೋಚಿಸಿದೆ ಆಗ ಇದ್ದಕ್ಕಿದ್ದಂತೆ ನನ್ನ ಕಾರಿನ ಆ ಕಡೆಯ ಗ್ಲಾಸ್ ಟಕ್ ಎಂದು ಬಾರಿಸುವುದು ಕೇಳಿಸಿತು ಗಾಬರಿಯಿಂದ ಹೈಡಿನಿನ ಬೆಳಕಿನಲ್ಲಿ ಹೊರಗೆ ನೋಡಿದೆ ಯಾರು ಒಬ್ಬ ಯುವಕ ಅಲ್ಲಿ ನಿಂತಿರುವಂತೆ ಬಾಸವಾಯಿತು. ಸಾರ್ ನಿಮ್ಮ ಟೈರ್ ಪಂಚರ್ ಆಗಿದೆ ಎಂದನಾತ ಹೀಗಾಗಿದ್ದು ಸ್ವಲ್ಪದಲ್ಲೇ ನಾನು ಈ ಮರಕ್ಕೆ ಡಿಕ್ಕಿ ಹೊಡೆಯುವುದು ತಪ್ಪಿತು ಎಂದು ಏದುಸಿರು ಬಿಡುತ್ತಾ ಹೇಳಿದೆ ಆಕ್ಸಿಡೆಂಟ್ ಆಗದೆ ಬಚಾವಾದಿರಲ್ಲ ದೇವರು ದೊಡ್ಡೋನು ಸ್ಟೆಪ್ನಿ ಟೈರ್ ಇದೆಯಾ ಎಂದು ಕೇಳಿದ ಹಾ ಇದೆ ಆದರೆ ಈ ರಾತ್ರಿಯಲ್ಲಿ ಏನೂ ಕಾಣಲ್ಲ ಟಾರ್ಚ್ ಬೇರೆ ಇಲ್ಲ ಎಂದೆ ನಾನು ಏನು ಯೋಚಿಸಬೇಡಿ ನಾನೊಬ್ಬ ಕಾರ್ ಮೆಕ್ಯಾನಿಕ್ ನಾನೇ ಎರಡು ನಿಮಿಷದಲ್ಲಿ ಚೇಂಜ್ ಮಾಡಿ ಕೊಡುತ್ತೇನೆ ನೀವು ಆರಾಮದಲ್ಲಿ ಕಾರಲ್ಲೇ ಕುಳಿತೀರಿ ನಿಮ್ಮ ಕಾರಿನ ಡಿಕ್ಕೇನು ತೆಗೆಯಿರಿ ಎಂದನಾಥ ಥ್ಯಾಂಕ್ ಯು ಮರುಭೂಮಿಯಲ್ಲಿ ಓಯಸ್ಎಸ್ ಸಿಕ್ಕಂತೆ ಆಯಿತು ನೀವು ಸಿಕ್ಕಿದ್ದು ಪ್ಲೀಸ್ ಚೇಂಜ್ ಮಾಡಿ ಎಂದೆ ಹೇಗೂ ಮೆಕಾನಿಕ್ ದುಡ್ಡು ಕೊಟ್ಟರೆ ಆಯಿತು ಇನ್ನು ನಾನಾಕೆ ಕೈಕೊಳೆ ಮಾಡಲಿ ಜೊತೆಗೆ ಕೆಳಗಿಳಿದರೆ ಅವನೇನಾದರೂ ನನ್ನನ್ನು ದೋಚಿದ್ರೆ ಎಂದು ಯೋಚಿಸಿ ಕಾರಿನ ಡೋರನ್ನು ಲಾಕ್ ಮಾಡಿ ನಾನು ಕಾರಿನಲ್ಲಿಯೇ ಕೆಲವು ಕ್ಷಣ ವಿರಮಿಸಿದೆ ಅದೇನು ಮ್ಯಾಜಿಕ್ ಮಾಡಿದ್ನೋ ಐದೇ ನಿಮಿಷದಲ್ಲಿ ಬಂದು ಸರ್ ಟೈರು ರೀಪ್ಲೇಸ್ ಮಾಡಿ ಆಯಿತು ಎಂದು ನಕ್ಕು ಕೈಯೊರೆಸುತ್ತ ಹೇಳಿದ ನಿಮ್ಮಿಂದ ಉಪಕಾರವಾಯಿತು ನಿಮಗೆ ಎಷ್ಟು ಕೊಡಲಿ ಎಂದು ನನ್ನ ಪರ್ಸಿಗೆ ಕೈ ಹಾಕಲು ಹೋದಾಗ ಆತ ಸಾರ್ ಅದೇನು ಬೇಡ ನನ್ನ ಹೆಸರು ಮೆಕ್ಯಾನಿಕ್ ರಾಜು ಅಂತ ಇಲ್ಲೇ ಹಿಂದೆ ಪಕ್ಕದಲ್ಲಿ ನನ್ನ ಗ್ಯಾರೇಜ್ ಇರುವುದು ನನ್ನ ಹೋಮ್ನಿ ಕಾರು ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿ ಕೆಟ್ಟು ನಿಂತಿದೆ ಅದನ್ನು ಗ್ಯಾರೇಜ್ನಲ್ಲಿ ಬಿಟ್ಟು ನಡೆದುಕೊಂಡು ಹೊರಟೆ ಇದೇ ದಾರಿಯಲ್ಲಿ ಮುಂದೆ ನನ್ನ ಮನೆಯಿದೆ ನನಗೆ ದಾರಿಯಲ್ಲಿ ಡ್ರಾಪ್ ಮಾಡಿದರೆ ಸಾಕಿತ್ತು ಎಂದ ಒಳ್ಳೆಯವನಂತೆ ಕಂಡ ಆತನನ್ನು ಕಾರಿನ ಮುಂದಿನ ಸೀಟಿಗೆ ಆಹ್ವಾನಿಸಿದೆ ಮೌನವಾಗಿ ಬಂದು ನನ್ನ ಕಾರು ಹತ್ತಿದ ಸುಮಾರು ನಾಲ್ಕು ಕಿಲೋಮೀಟರ್ ಚಲಿಸಿದ ನಂತರ ಒಂದು ಕಡೆ ನಿಲ್ಲಿಸಲು ನನಗೆ ಹೇಳಿದ ನನಗೆ ಅಲ್ಲೆಲ್ಲೂ ಮನೆ ಇರುವ ಹಾಗೆ ಕಾಣಿಸಲಿಲ್ಲ ನಿಮ್ಮ ಮನೆ ಇಲ್ಲಿದೆಯಾ ಕುತೂಹಲದಿಂದ ಕೇಳಿದೆ ಹೌದು ಈ ಗೇಟಿನ ಆ ಕಡೆ ಸ್ವಲ್ಪ ಒಳಗೆ ನನ್ನ ಮನೆಯಿದೆ ಎಂದು ನಗುತ್ತಾ ಹೇಳಿದ ಏನ್ರಿ ಇದೊಳ್ಳೆ ಸ್ಮಶಾನತ್ತರ ಇದೆ ಇಲ್ಲಿ ನಿಮ್ಮ ಮನೆ ಇದೆಯಾ ಎಂದು ಕೇಳಿದೆ ಅದಕ್ಕೆ ಆತ ಜೋರಾಗಿ ನಕ್ಕು ಹೌದು ಸರ್ ಮನೆ ಮಾಡಿದ್ದೇನೆ ಎಂದ ಅವನ ಜೋಕಿಗೆ ನಾನೂ ನಕ್ಕೆ ನಂತರ ನನ್ನ ಮುಖ ನೋಡಿ ಗಂಭೀರವಾಗಿ ಯಾಕೆ ಸರ್ ನೀವು ದೆವ್ವಭೂತಕ್ಕೆ ಹೆದರುತ್ತಿರೇನು ಎಂದು ಕೇಳಿದ ನಾನು ದೆವ್ವಭೂತಕ ಹೆದರಲ್ಲ ಆದರೆ ಮನುಷ್ಯರಿಗೆ ಹೆದರುತ್ತೇನೆ ಎಂದು ನಕ್ಕೆ ಆತ ಕೂಡ ನಾನು ಹಾಗೆ ಸರ್ ಮನುಷ್ಯರಿಗೆ ಮಾತ್ರ ಹೆದರುತ್ತೇನೆ ಎಂದು ಮಾರ್ಮಿಕವಾಗಿ ನನ್ನಡೆಗೆ ನೋಡಿ ನಕ್ಕು ನೋಡೀ ಗೇಟಿನ ಕೊಳ್ಳಿ ಹಿಡಿದುಕೊಂಡು ನನ್ನ ಹೆಂಡತಿ ನನಗಾಗಿ ಕಾಯುತ್ತಿದ್ದಾಳೆ ನಾನು ಹೋಗ್ತೀನಿ ಎಂದು ನನ್ನ ಮಾತಿಗೂ ಕಾಯದೆ ಆತ ಗೇಟು ದಾಟಿ ಹೊಳಕ್ಕೆ ಹೋದ ನೋಡಿದ ನನಗೆ ಆ ಕಾರಿರುಳ್ಳ ಯಾರೋ ಒಂದು ಬೆಂಕಿಯ ದೊಂದಿಯನ್ನು ಹಿಡಿದು ನಿಂತದ್ದೇ ಕಾಣಿಸಿತು ಆದರೆ ಕಾರಲ್ಲಿ ಸ್ವಲ್ಪ ಮುಂದೆ ಚಲಿಸಿದ ನನಗೆ ಆಶ್ಚರ್ಯವಾಯಿತು ಅಲ್ಲಿ ನಿಜವಾಗಿಯೂ ಸ್ಮಶಾನವಿತ್ತು ಅಂದರೆ ಈ ರಾಜು ಸ್ಮಶಾನದ ಪಕ್ಕದಲ್ಲಿಯೇ ವಾಸಿಸುತ್ತಾನೆಯೇ ಏನೋ ಗೋಜಲಾಗಿ ಕಂಡಿತು ಜೊತೆಗೆ ಅವ್ಯಕ್ತವಾದ ಭಯವೂ ನನ್ನನ್ನಾವಿತ್ತು ಅಂತೂ ಅಲ್ಲಿಂದ ಅನತಿ ಮುಂದೆ ಊರಿನ ಮುಖ್ಯ ರಸ್ತೆಗೆ ಬಂದು ನನ್ನ ದೊಡ್ಡಪ್ಪನ ಮನೆಯನ್ನು ಸೇರಿದೆ ಅಂದು ಆ ಪೂರ್ವಿಕರ ಮನೆಯಲ್ಲಿ ನಮ್ಮ ಕುಟುಂಬದ ದೈವದ ಕಾರ್ಯವಿತ್ತು ದೈವಕ್ಕೆ ರಾತ್ರಿ ಮಾಡುವ ತರಾವಳಿಯಾದ ಕೋಳಿಯೂಟವೇ ನನ್ನನ್ನು ಅಲ್ಲಿಗೆ ಆಕರ್ಷಿಸಿತ್ತು ಕೆಲವು ಮಂದಿ ಊರಿನವರು ಹಾಗೂ ಸಂಬಂಧಿಕರು ಅಲ್ಲಿ ನೆರೆದಿದ್ದರು ನಾನು ಆ ಒಳದಾರಿಯಲ್ಲಿ ಬಂದ ವಿಷಯವನ್ನು ಅವರಲ್ಲಿ ತಿಳಿಸಿದೆ ಆಗ ನನ್ನ ದೊಡ್ಡಪ್ಪನ ಮಗ ಹಗಲ್ ಹೊತ್ತಿನಲ್ಲೇ ಆ ದಾರಿಯಲ್ಲಿ ಬರುವುದಕ್ಕೆ ಜನ ಹಿಂದೇಟು ಹಾಕುತ್ತಾರೆ ಅಂತದ್ರಲ್ಲಿ ನೀನು ರಾತ್ರಿ ಹೊತ್ತಿನಲ್ಲಿ ಒಬ್ಬನೇ ಬಂದೆ ಅಂದ್ರೆ ನಿಜವಾಗಿಯೂ ನೀನು ಧೈರ್ಯವಂತನಯ್ಯ ನನ್ನಲ್ಲಿ ಮೊದಲೇ ಹೇಳಿದ್ರೆ ಆ ರಸ್ತೆ ಮೂಲಕ ಬರಬೇಡ ಎನ್ನುತ್ತಿದ್ದೆ ಅಲ್ಲೆಲ್ಲ ಕೊಳ್ಳಿದೇವಗಳು ಓಡಾಡುತ್ತಿರುತ್ತವೆ ಎಂದ ನಾನಾಗ ಅಣ್ಣ ನಾನು ಭೂತ ಪ್ರೇತವನ್ನೆಲ್ಲ ನಂಬಲ್ಲ ನನಗೆ ಯಾವ ಕೊಳ್ಳಿ ದೆವ್ವವೂ ಕಾಣಲಿಲ್ಲ ಅದೆಲ್ಲ ನಮ್ಮ ಭ್ರಮೆ ಎಂದೆ ನನ್ನ ಮಾತು ಅವನಿಗೆ ಸರಿ ಕಾಣಲಿಲ್ಲ ಅನ್ನಿಸುತ್ತೆ ಅದಕ್ಕೆ ಅವನು ನನಗೆ ಹೌದು ನಿನ್ನ ಹಾಗೆ ಆ ಮೆಕ್ಯಾನಿಕ್ ರಾಜು ಕೂಡ ದೆವ್ವ ಭೂತ ಇಲ್ಲವೆನ್ನುತ್ತಿದ್ದ ಆದ್ರೆ ಪಾಪ ಎಂದು ನಿಲ್ಲಿಸಿದ ಅವನು ಮೆಕ್ಯಾನಿಕ್ ರಾಜು ಎಂದಾಗ ನನ್ನ ಕಿವಿಗಳೆರಡು ನಿಬಿರು ನಿಂತವು ಯಾಕೆ ಏನಾಯಿತು ಅವನಿಗೆ ಕೇಳಿದೆ ಅದಕ್ಕೆ ನನ್ನ ದೊಡ್ಡಪ್ಪ ಅದೇನ್ ಕೇಳ್ತಿಯಾ ಅವನ ದುರಂತವನ್ನು ರಾಜು ಮತ್ತೆ ಅವನ ಹೆಂಡತಿ ಕಳೆದ ತಿಂಗಳು ಇದೇ ಅಮಾವಾಸೆಯ ರಾತ್ರಿ ಮನೆಗೆ ಹಿಂತಿರುಗುತ್ತಿದ್ದರು ಆ ಕಿರುದಾರಿಯಲ್ಲಿ ಬರುವಾಗ ಒಂದು ದೊಡ್ಡ ತಿರುವು ಇದೆಯಲ್ಲ ನೀನು ನೋಡಿರಬೇಕು ಆ ತಿರುವಿನ ರಸ್ತೆಯ ಎದುರಿಗಿರುವ ಆಲದ ಮರದಲ್ಲಿ ಕೊಳ್ಳಿದೆವ್ವಗಳು ವಾಸವಾಗಿದೆಯಂತೆ ಅವನು ಕಾರಿನಲ್ಲಿ ವೇಗವಾಗಿ ಬರುತ್ತಿರಬೇಕಾದ್ರೆ ಕಾರಿನ ಮುಂದಿನ ಟೈರು ಪಂಚರ್ ಆಗಿ ಕಾರು ನೇರವಾಗಿ ಹೋಗಿ ಅಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆಯಿತು ಎಲ್ಲ ಕೊಳ್ಳಿದೇವ್ವಗಳದ್ದೇ ಕರಾಮತ್ತು ಎಂದರು ನಾನು ಆಮೇಲೇನಾಯಿತು ರಾಜು ಹೇಗೆ ಬಚಾವಾದ ಎಂದು ಗಾಬರಿಯಿಂದ ಕೇಳಿದೆ ಆಗ ನನ್ನಣ್ಣ ಹೇಳಿದ ಬಚಾವಾಗುವುದು ಎಲ್ಲಿ ಬಂತು ಕಾರು ಮರಕ್ಕೆ ಹೊಡೆದ ರಭಸಕ್ಕೆ ಅವರಿಬ್ಬರೂ ತಲೆಯೊಡೆದುಕೊಂಡು ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದರು ಕಾರು ಛಿದ್ರವಾಗಿತ್ತು ಆ ಭೀಭತ್ಸ ದೃಶ್ಯವನ್ನು ನೋಡಲಾಗಲಿಲ್ಲ ಎಂದು ಬೇಜಾರಲ್ಲಿ ಹೇಳಿದ ಏನು ರಾಜು ಸತ್ತು ಹೋಗಿ ಒಂದು ತಿಂಗಳಾಯಿತೆ ಆಶ್ಚರ್ಯದಲ್ಲಿ ನನ್ನ ಧ್ವನಿ ಕಂಪಿಸಿತು ನನಗೆ ಏನು ಹೇಳಬೇಕೆಂದೇ ತೋಚಲಿಲ್ಲ ಆದರೂ ಸಾವರಿಸಿಕೊಂಡು ರಾಜುವಿನ ಮನೆ ಎಲ್ಲಿರುವುದು ಅವರನ್ನು ಎಲ್ಲಿ ದಫನ್ ಮಾಡಿದ್ರು ಕೇಳಿದೆ ಆದ್ರೆ ಅವರಿಗೆ ನನ್ನ ಮಾತಿನ ಅಂತರ್ಯ ಗೊತ್ತಾಗಲಿಲ್ಲ ರಾಜವನೇ ಓ ಇಲ್ಲೇ ಪಕ್ಕದ ಬೈಲಿನಲ್ಲಿದೆ ಆದ್ರೆ ಅವರ ದಫನ್ ಮಾಡಿದ್ದು ನೀನ್ ದಾರಿಯಲ್ಲಿ ಬರುವಾಗ ಸಿಕ್ತಲ್ಲ ನಮ್ಮೂರಿನ ಸ್ಮಶಾನದಲ್ಲಿಯೇ ಪಾಪ ತುಂಬಾ ಪರೋಪಕಾರಿ ಅವನಿಗೆ ಹೀಗಾಗ ಬಾರದಿತ್ತು ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಕಂಬನಿ ಕರೆದರು ಆ ಕೊರೆಯುವ ಚಳಿಯಲ್ಲೂ ಭಯದಿಂದ ನನ್ನ ಹಣೆಯಲ್ಲಿ ಬೆವರಸಲೆಗಳು ಸಲೆಗಳು ಕಾಣಿಸಿದವು ಅದನ್ನೊರೆಸುತ್ತಾ ಟಾರ್ಚು ಹಿಡಿದುಕೊಂಡು ನನ್ನ ಕಾರಿನ ಡಿಕ್ಕಿಯಲ್ಲಿರುವ ಪಂಚರ್ ಟೈರನ್ನು ಪರಿಶೀಲಿಸಿದೆ ಅರೆ ಇದು ಮೊದಲೇ ಇದ್ದ ಟೈರು ಗಾಬರಿಯಿಂದ ಹೋಗಿ ರಾತ್ರಿ ಪಂಚರ್ ಆಗಿ ರಾಜು ಬದಲಿಸಿದ್ದೇನೆಂದು ಹೇಳಿದ್ದ ಟೈರನ್ನು ನೋಡಿದೆ ಆ ಟ್ಯೂಬ್ಲೆಸ್ ರೇಡಿಯರ್ ಟೈರು ಮೂರ್ಕ ನಾನು ನಿನ್ನೆ ಪಂಕ್ಚರ್ ಆಗಿಲ್ಲ ಒಂದು ವೇಳೆ ನಾನು ಪಂಚರ್ ಆದರೆ ಸೌಂಡ್ ಎಲ್ಲಿ ಮಾಡುತ್ತೇನೆ ಎಂದು ನನ್ನನ್ನು ಅಣಕಿಸಿದಂತೆ ಅಲ್ಲೇ ಭದ್ರವಾಗಿ ಇತ್ತು ನನಗೆ ಒಮ್ಮೆಲೇ ತಲೆ ತಿರುಗಿದಂತೆ ಆಯಿತು ಹಾಗಾದರೆ ಆ ರಾತ್ರಿ ಆ ತಿರುವಿನಲ್ಲಿ ಪಂಚರ್ ಆದಂತೆ ಸೌಂಡ್ ಬಂದಿದ್ದು ಮೆಕ್ಯಾನಿಕ್ ರಾಜು ಬಂದಿದ್ದು ಅವನನ್ನು ನಾನು ಸ್ಮಶಾನದ ಪಕ್ಕದಲ್ಲಿ ಡ್ರಾಪ್ ಮಾಡಿದ್ದು ಎಲ್ಲವೂ ಭ್ರಮೆಯೇ ಅಥವಾ ಆತ ನಿಜವಾಗಿಯೂ ಬಂದಿದ್ದನೆ ಹಾಗಾದರೆ ನಾನು ದೊಂದಿಯ ಬೆಳಕಲ್ಲಿ ಕಂಡಿದ್ದು ಅವನ ಮತ್ತು ಅವನ ಹೆಂಡತಿಯ ಕೊಳ್ಳಿದೇವವನ್ನೇ ಸಾಧ್ಯವಿಲ್ಲ ನನ್ನ ಅನುಭವವನ್ನೇ ನಾನು ನಂಬದಾದೆ ನಾನು ಕನಸು ಕಾಣುತ್ತಿಲ್ಲ ಎಂದು ನನ್ನ ಮೈಯನ್ನು ಚಿಗುಟಿ ಖಾತ್ರಿ ಮಾಡಿಕೊಂಡೆ ನಿಜವಾಗಿಯೂ ರಾಜು ದೆವ್ವ ನನ್ನನ್ನು ಕಾಡಿದನೆ ಅಥವಾ ಕಾಪಾಡಿದನೆ ನನಗೊಂದು ಅರ್ಥವಾಗಲಿಲ್ಲ ನನ್ನ ಕೈಕಾಲುಗಳು ಕಂಪಿಸಿದವು ದೂರದಲ್ಲಿ ನಾಯಿ ಜೋರಾಗಿ ಬಗಳುವುದು ಕೇಳಿಸಿತು ಅತ್ತ ಟಾರ್ಚ್ ಹಾಕಿದೆ ಅಲ್ಲೆಲ್ಲೋ ರಾಜುವಿನ ಮನೆಯನ್ನು ಕಂಡಂತಾಯಿತು ಅಳುಕಿದ ನಾನು ದೊಡ್ಡಪ್ಪನ ಮನೆಯಲ್ಲಿ ನಡೆಯುವ ದೈವ ಕಾರ್ಯದಲ್ಲಿ ಭಕ್ತಿಯಿಂದ ಪಾಲ್ಗೊಂಡೆ ಇಲ್ಲಿಗೆ ರಮೇಶ್ ಶೆಟ್ಟಿಗಾರ್ ಮಂಜೇಶ್ವರ ಅವರು ಬರೆದ ಕಿರುದಾರಿಯ ಕೊಳ್ಳಿ ದೆವ್ವ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್